ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಈಗ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಕೃತಿಯಾದಂತಹ ವಿಶುದ್ಧ ವೇದಾಂತ ಪರಿಭಾಷಾ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥವರಿಗೆ ಕೊನೆಯ ಕೃತಿ ಇದು ಹದಿನೇಳನಿಂದ ಹದಿನಾರು ಕೃತಿಗಳು ನಾವು ಹೊಸದಾಗಿ ಪ್ರವೇಶ ಮಾಡ್ತಾ ಇರ್ತವರಿಗೆ ವೇದಾಂತವನ್ನು ಈ ವಿಶುದ್ಧ ವೇದಾಂತ ಪರಿಭಾಷಾ ಇದರಲ್ಲಿ ನಾವೀಗಾಗಲೇ ಸುಮಾರು ಇಪ್ಪತ್ತ ಎರಡು ಕಂತುಗಳನ್ನು ನೋಡಿದ್ದೇವೆ ಇವತ್ತು ಮುಂದಿನ ಕಂತು ಬ್ರಹ್ಮಾತ್ಮ ಭಾವಹ ಇವತ್ತಿನ ವಿಚಾರ ಮೊದಲಿಗೆ ಶ್ರೀ ಶಂಕರ ಭಗವತ್ಪಾದರ ಚರಣರವಿಂದಗಳಲ್ಲಿ ಹಾಗೂ ಶ್ರೀ ಶ್ರೀ ಸತ್ಯದಾನಂದೇ ಸರಸೂರಿ ಹಾಗೂ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತವ ಆಧಿ ಡಾಕ್ಟರ್ ಕೆ ಜಿ ಸುಬ್ರಾಶರ್ಮ ಅವರ ಚರಣತರಗಳಲ್ಲಿ ಈ ಸಚ್ಚಿದಾನಂದೇಂದ ಸರಸ್ವತಿ ಸ್ವಾಮೀಜಿಗಳವರ ವಿಶುದ್ಧವೇದಾಂತಪರಿಭಾಷಾ ಕೃತಿಯನ್ನು ನೋಡೋಣ ಬ್ರಹ್ಮಾತ್ಮಭಾವ ವಿಶುದ್ಧವಾದ ವೇದಾಂತಪರಿಭಾಷೆ ಅಥ ಇದ ವೇದಾಂತಶಾಸ್ತ್ರ ಪ್ರತಿ ಪರಮಾರ್ಥತತ್ವ ನಿಪ್ಯತೆ ಇದು ಸಂಸ್ಕೃತಕೃತಿ ಅಥ ಆಬಳಿಕ ನಂತರ ಇದಾನಂಗ ವೇದಾಂತಶಾಸ್ತ್ರ ಪ್ರತಿ ವೇದಾಂತಶಾಸ್ತ್ರ ಪ್ರತಿವಾದಂತಹ ವೇದಾಂತಶಾಸ್ತ್ರ ಪ್ರತಿಪಾದಿಸತಕ್ಕಂತಹ ವೇದಾಂತಶಾಸ್ತ್ರವು ಪ್ರತಿಪಾದಿಸಲು ಯೋಗ್ಯವಾದಂತಹ ಪ್ರತಿಪಾದ್ಯ ಪರಮಾರ್ಥತತ್ವ ನಿರ್ಥತತ್ವೇನು ಅದನ್ನು ನಿರೂಪಿಸ ಅದು ನಿರೂಪಿಸಲ್ಪಡ್ತದೆ ಬ್ರಹ್ಮತ್ಮ ಪರಮ ತೇದ ವೇದತ್ ಅವಿಶಾತ್ ವೇದಾಂತ ಅರ್ವೇ ಉಪಾಸನಾೀಿ ಪರ ಕೇಚನ ವೃತ್ತಿಕಾರ ಅಲ್ಲಿ ವೇದತ್ವ ವೇದಗಳಿಗಿಂತ ಅವಿಶೇಷವಾಗಿ ಭಿನ್ನವಾಗಿ ಅಲ್ಲದೆ ಅಭಿನ್ನವಾಗಿ ವೇದಗಳಂತೆಯೇ ವೇದಾಂತಗಳೂ ಕೂಡ ವೇದಾಂತ ಸರ್ವೇ ಎಲ್ಲ ವೇದಾಂತಗಳು ಕೂಡ ಉಪಾಸನಾಧಿ ಕರ್ಮ ವಿಧಿ ಅಂದರೆ ಉಪನಿಷತ್ತುಗಳು ಉಪಾಸನಾದಿ ವೇದಾಂತಗಳು ಅಂದರೆ ಉಪನಿಷತ್ತುಗಳು ಉಪಾಸನಾದಿ ಕರ್ಮ ವಿಧಿ ಪರಾಹೇವ ಉಪಾಸನಾದಿ ಕರ್ಮ ವಿಧಿಗಳನ್ನು ಹೇಳತಕ್ಕಂಥವುಗಳೇ ಆಗಿವೆ ಎಂಬುದಾಗಿ ಕೇಚಿದು ವೃತ್ತಿಕಾರಾಹ ಕೆಲವರು ವೃತ್ತಿಕಾರರುಗಳು ಅಂದರೆ ಶಂಕರ ಭಾಷ್ಯಕ್ಕೆ ವೃತ್ತಿಯನ್ನು ಬರೆದಂಥವ್ರು ವಿವರಣೆ ವ್ಯಾಖ್ಯಾನ ಬರೆದಂಥವ್ರು ಹೇಳ್ತಾರೆ ಧ್ಯಾನಿಯೋಗ ಶೇಷಭೂತ ಬ್ರಹ್ಮ ಪ್ರತಿಪಾದಕ ಇಚಿದಪರೇ ಮನ್ಯಂತೆ ಸ್ಮ ಹಾಗೆ ಇನ್ನೂ ಕೆಲವು ವೃತ್ತಿಕಾರರು ಏನು ಅಂತ ತಿಳ್ಕೊಳ್ತಾಯಿದ್ರು ಧ್ಯಾನ ನಿಗ ಶೇಷಭೂತ ಬ್ರಹ್ಮ ಪ್ರತಿಪಾದಕ ಧ್ಯಾನಾದಿಗಳಿಂದ ಯೋಗಾದಿಗಳಿಂದ ಉಂಾಗುವಂತಹ ಯಾವುದ ಜ್ಞಾನ ಇದೆ ಬ್ರಹ್ಮ ಪ್ರತಿಪಾದಕವಾದಂಥ ಅಂತಹ ಬ್ರಹ್ಮ ಪ್ರತಿಪಾದಕವಾದಂತಹ ಇವುಗಳು ವೇದಾಂತಗಳು ಅಂಥೇಳಿ ಕೆಲವರು ಇನ್ನು ತಿಳಿ ತಿಳಿತಾಯಿದ್ರು ತದೆತನ್ಮತಯರಾಕರಣಪೂರ್ವಕ ಬ್ರಹ್ಮಾತ್ಮವಸ್ತ್ವ ಪ್ರಮಾಣಂತರಗೋಚರ ಸ್ವತಂತ್ರ ವೇದಾಂತ ಪ್ರತಿ ಸ್ವಸಂಪ್ರದಾಯಸಿಧಾಂತ ಆವಿಷ್ಕರಣ ಕ್ರಿಯೆ ಸೂತ್ರ ಭಾಷ್ಯಕಾರೇಣ ಇವೋಚ ಅಂದರೆ ಇವೆರಡನ್ನು ನಿರಾಕರಿಸಿ ನಿರಾಕರಿಸುತ್ತಾ ತದೇತ ತದೇತತ್ ಮತದ್ವಯ ನಿರಾಕರಣ ನಿರಾಕರಣಪೂರ್ವಕಂ ಈ ವಿಪ್ರಾಯವನ್ನು ಬಿಟ್ಟು ಧ್ಯಾನಾದಿಗಳನ್ನು ಹೇಳ್ತಕ್ಕಂಥದ್ದು ಉಪಾಸನಾದಿಗಳನ್ನು ಹೇಳ್ತಕ್ಕಂಥ ಅಲ್ಲ ವೇದಾಂತಗಳು ಉಪನಿಷತ್ತುಗಳು ಬ್ರಹ್ಮಾತ್ಮ ವಸ್ತು ಎ ಪ್ರಮಾಣಾಂತರ ಗೋಚರಂ ಸ್ವತಂತ್ರಂ ಪ್ರಮಾಣಾಂತರ ಅಗೋಚರಂ ಬೇರೆ ಪ್ರಮಾಣಗಳಿಂದ ಅಗೋಚರವಾದಂತಹ ಬ್ರಹ್ಮಾತ್ಮ ವಸ್ತುವೇ ಸ್ವತಂತ್ರ ಸ್ವತಂತ್ರವಾದಂತಹ ಸ್ವತಂತ್ರವಾಗಿ ವೇದಾಂತ ಪ್ರತಿಪಾದ್ಯಮಿತಿ ವೇದಾಂತದಿಂದ ಪ್ರತಿಪಾದಿಸಲ್ಪಟ್ಟಂತ ಪಡುವಂತಹದ್ದು ಎಂಬುದಾಗಿ ಸ್ವ ಸಿದ್ಧಾಂತ ಆವಿಷ್ಕರಣಂಕ್ರಿಯದೆ ಸ್ವ ತನ್ನ ಸಂಪ್ರದಾಯದ ವೇದಾಂತ ಸಿ ಸಂಪ್ರದಾಯದ ಸಿದ್ಧಾಂತದ ಆವಿಷ್ಕಾರವನ್ನು ಮಾಡಲ್ಪಡ್ತದೆ ಸೂತ್ರ ಭಾಷ್ಯಕಾರೇಣ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದ ಶಂಕರಾಚಾರ್ಯರಿಂದ ಇತ್ಯ ವೋ ಎಂಬುದಾಗಿ ನಾವು ಹೇಳ್ತೇವೆ ಅಂತೇಳಿ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳುವರು ಹೇಳ್ತಾರೆ ಅಂದರೆ ಬ್ರಹ್ಮ ವಸ್ತುವನ್ನೇ ಹೇಳ್ತಕ್ಕಂಥದ್ದು ಬೇರೆ ಯಾವುದೇ ಪ್ರಮಾಣಗಳಿಗೆ ಸಿಗದೇ ಇರತಕ್ಕಂಥದ್ದು ವೇದಾಂತ ಪ್ರಮಾಣವಾದಂತಹ ಬ್ರಹ್ಮವಸ್ತು ಅದನ್ನೇ ವೇದಾಂತಗಳು ಹೇಳ್ತವೆ ಉಕ್ತಂಚ ಅಂದರೆ ಉಪನಿಷತ್ತುಗಳು ಹೇಳ್ತವೆ ಭಾಷ್ಯಕಾರೇಣ ಸ್ವಯಂ ಕಂಠರವೇಣ ಈಕ್ಷತ್ಯ ಅಧಿ ಈಕ್ಷತ್ಯ ಅಧಿಕರಣ ಈಕ್ಷತ್ಯಧಿಕರಣ ಅಂಥೇಳಿ ಬ್ರಹ್ಮಸೂತ್ರದಲ್ಲಿ ಅದರ ಅವತಾರ ಅವತರಣಿಕೆಯಲ್ಲಿ ಅದರ ಭಾಷ್ಯದಲ್ಲಿ ಹೇಳ್ತಾರೆ ಕಂಠರವೆಣ್ಣ ಅಂದರೆ ಉದ್ಘೋಷ ಮಾಡ್ತಾ ಇದ್ದಾರೆ ಗಟ್ಟಿಯಾಗಿ ಅಂಥೇಳಿ ಉಚ್ಚಸ್ವರದಿಂದ ಗಟ್ಟಿಸ್ವರದಿಂದ ಏವಂಥಾವತ್ ವೇದಾಂತವಾಕ್ಯಾಂ ಬ್ರಹ್ಮಾತ್ಮ ಅವಗತಿ ಪ್ರಯೋಜನಾ ಬ್ರಹ್ಮಾತ್ಮನಿ ತಾತ್ಪರ್ಯೇಣ ಸಮ ಅಂತರೇಣಿ ಕಾರ್ಯಾನುಪ್ರವೇಶ್ ಬ್ರಹ್ಮಣಿ ಪರ್ಯವಸಾನಂ ಉಕ್ತಂ ಬ್ರಹ್ಮಚ ಸರ್ವಜ್ಞಂ ಸರ್ವಶಕ್ತಿ ಜಗದು ಉತ್ಪತ್ತಿ ಸ್ಥಿತಿ ನಾಶ ಕಾರಣಂ ಇತ್ಯುಕ್ತಂ ನೋಡಿ ವೇದಾಂತದಲ್ಲಿ ಏನು ಹೇಳಿದೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಸೂತ್ರಭಾಷೆ ಒಂದು ಒಂದು ಐದು ಪಾದ ಇಪ್ಪತ್ತ್ನಾಲ್ಕರಲ್ಲಿ ಶಂಕರಾಚಾರ್ಯರು ಏವಂತ ಅವ ಈ ರೀತಿಯಾಗಿದ್ದಾಗ ಇರಲು ವೇದಾಂತ ವಾಕ್ಯಾನಾಂ ವೇದಾಂತ ವಾಕ್ಯಗಳಿಗೆ ಬ್ರಹ್ಮಾತ್ಮ ಅವಗತಿ ಪ್ರಯೋಜನಾನಾಂ ಎಂತಹ ವೇದಾಂತ ವಾಕ್ಯಗಳು ಬ್ರಹ್ಮಾತ್ಮವನ್ನು ತಿಳಿಯುವಂಥದ್ದು ತಿಳಿಯುವ ಪ್ರಯೋಜನ ಉಳ್ಳಂತಹ ವೇದಾಂತ ವಾಕ್ಯಗಳಿಗೆ ಬ್ರಹ್ಮಾತ್ಮನಿ ತಾತ್ಪರ್ಯೇಣ ಸಮನ್ವಿತಾನಾಂ ಬ್ರಹ್ಮಾತ್ಮನಲ್ಲಿಯೇ ತಾತ್ಪರ್ಯ ರೂಪವಾಗಿ ಸಮನ್ವಿತವಾಗಿರುವ ಸಮನ್ವಯಗೊಳ್ಳತಕ್ಕಂತಹ ವೇದಾಂತ ವಾಕ್ಯಗಳಿಗೆ ವಾಕ್ಯಗಳ ಅಂತರೇಣಾಪಿ ಅವುಗಳನ್ನು ಹೊರತುಪಡಿಸಿ ಕಾರ್ಯಾನುಪ್ರವೇಶಂ ಬ್ರಹ್ಮಣಿ ಪರ್ಯವಸಾನ ಬ್ರಹ್ಮದಲ್ಲಿಯೇ ಪರ್ಯವಸಾನವು ಹೇಳಲ್ಪಟ್ಟಿದೆ ಅದರ ತಾತ್ಪರ್ಯ ವೇದಾಂತಾತ್ಪರ್ಯ ಅಂಥೇಳಿ ಬ್ರಹ್ಮಚ ಸರ್ವಜ್ಞಂ ಸರ್ವಶಕ್ತಿ ಬ್ರಹ್ಮವು ಸರ್ವಜ್ಞನು ಸರ್ವಶಕ್ತಿಯು ಜಗದುಪತ್ತಿತಿಶಕಾರಣ ಇತ್ಯುಕ್ತ ಬ್ರಹ್ಮ ಅಂದರೆ ಬ್ರಹ್ಮತತ್ವ ಮೂಲತತ್ವ ಪರಮಾತ್ಮ ಭಗವಂತ ಅಂತೇಳಿ ಹೇಳುವಂಥದ್ದು ಅಲ್ಲಿ ಯಾವ ನಾಮರೂಪಗಳಿಲ್ಲ ಅದು ಜಗತ್ತಿನ ಸ್ಥಿತಿ ಸೃಷ್ಟಿಸಥಿತಿ ನಾಶಕ್ಕೆ ಕಾರಣವಾದದ್ದು ಅಂಥೇಳಿ ಹೇಳಲ್ಪಟ್ಟಿದೆ ವೇದಾಂತಗಳಲ್ಲಿ ಅಂಥೇಳಿ ಉಪನಿಷತ್ತುಗಳಲ್ಲಿ ಅಂತೇಳಿ ಹೇಳ್ತಾರೆ ಸ್ಪಷ್ಟವಾಗಿ ಶಂಕರಾಚಾರ್ಯರು ತತ್ರ ಇಂಚತಿ ಹಾಗಾಗಿ ಇಲ್ಲಿಗ ಅದರ ಬಗ್ಗೆ ಚಿಂತನೆ ಮಾಡಲ್ಪಡ್ತದೆ ದ್ವೈಹಿ ವೇದಾಂತವಾಕ್ಯಾಂ ಪ್ರವೃತ್ತಿ ವೇದಾಂತವಾಕ್ಯಗಳಿ ಎರಡು ಪ್ರವೃತ್ತಿಯಿದೆ ಕ್ವಚಿತ್ ಬ್ರಹ್ಮವಸ್ತು ಮಾತ್ರ ನಿರ್ದೇಶನಾಯ ಕ್ವಚಿತ್ ಉಪಾಸನಾಧಾನಾಯ ಕೆಲವು ಕೆಲವು ಕಡೆ ಬ್ರಹ್ಮವಸ್ತುಗಳನ್ನು ಮಾತ್ರ ನಿರ್ದೇಶನ ಮಾಡ್ತವೆ ಕೆಲವು ಕಡೆ ಉಪಾಸನೆಯ ವಿಧಾನಗಳನ್ನು ಹೇಳ್ತವೆ ಏನು ಸ್ಥಿತಿ ಅಕಸ್ಮಾತ್ ಕಾರಣಾತ್ ವಸ್ತು ನಿರ್ದೇಶಕ ವಾಕ್ಯಾನವ ಬ್ರಹ್ಮಸ್ವರೂಪ ಸಮರ್ಪಕತ್ವ ಆಸ್ಥೀಯತೆ ನ ಪುನರುಪಾಸನಾ ವಾಕ್ಯಾನ ಹಾಗಾದರೂ ಕೂಡ ಹೀಗೆ ಎರಡು ಇದ್ದರೂ ಕೂಡ ಯಾಕೆ ಬ್ರಹ್ಮವಸ್ತುವನ್ನೇ ಇದು ತಾತ್ಪರ್ಯ ರೂಪವಾಗಿ ಹೇಳಲಿಕ್ಕೆ ಹೊರಟಿವೆ ವೇದಾಂತಗಳು ಉಪಾಸನೆಯನ್ನಲ್ಲ ಯಾಕೆ ತಾತ್ಪರ್ಯವಾಗಿ ಅಂತಿಮವಾಗಿ ಅಂತ ಹೇಳಿದರೆ ಕಮಿತಿ ವಸ್ತು ನಿರ್ದೇಶಕವಾಕ್ಯಾಂ ಉಪಾಸನಾಧ್ಯಪೇಕ್ಷಿತ ಉಪಾಸಸ್ವರೂಪಸಮರ್ಪಕ ನಿರಾಕ್ರಿಯೆ ಸಂಭವತ್ಯಪ್ಪ ಸರ್ವಂ ವಕ್ಯಾಂ ಉಪಾಸನಾಪರವಸ್ವೀಕಾರೇಣೇ ಇವ ಏಕವಾಕ್ಯತ್ವೇ ಎಲ್ಲವನ್ನೂ ಉಪಾಸನೆಯ ರೂಪದಲ್ಲಿ ತಕ್ಕೊಳ್ಲಿಕ್ಕೆ ಆಗುವುದಿಲ್ಲ ಅಲ್ಲ ಕೆಲವು ಉಪಾಸನ ಪರವಾಗಿ ಇದ್ದರೂ ಕೂಡ ಇನ್ನು ಇನ್ನು ಹೆಚ್ಚಿನವು ಬ್ರಹ್ಮವಸ್ತುವು ಪರವಾಗಿವೆ ಬ್ರಹ್ಮವಸ್ತುವಿನ ಕುರಿತಾಗಿ ಹಾಗೆ ಹಾಗಾಗಿ ಎಲ್ಲವನ್ನೂ ಉಪಾಸನಾರ್ಥದಲ್ಲಿ ತಗೊಳ್ಳುವುದು ಸರಿಯಲ್ಲಲ್ಲ ಉಳಿದ ಅದನ್ನು ಕೂಡ ಉಪಾಸ್ಯ ಸ್ವರೂಪ ಸೇವ ಉಪಾಸ್ಯ ಸ್ವರೂಪದ ಬಗ್ಗೆ ಹೇಳುತ್ತದೆ ಉಪಾಸ್ಯ ಸ್ವರೂಪ ಯಾವುದು ಬ್ರಹ್ಮವಸ್ತು ಅದರ ಸ್ವರೂಪದ್ದೇ ಯಥ ವರ್ಣಿತಸ ಪಾರಮಾರ್ಥಿಕ ಸ್ವೀಕಾರವೇ ನಾನು ಭೇದಶ್ರುತೀನಾಮ್ ನಿರವಕಾಶತ್ವಮಿ ಸ್ಯಾತ್ ಹಾಗಾಗಿ ಪಾರಮಾರ್ಥಿಕ ತತ್ವವನ್ನು ಹೇಳತಕ್ಕಂಥ ವಿಚಾರವನ್ನು ನಾವು ಅಲ್ಲಿ ವೇದಾಂತಗಳನ್ನು ನಿರಾಕರಿಸಲಿಲ್ಲ ಆ ತತ್ವವನ್ನು ಹೇಳ್ತಾ ಇವೆ ಅದನ್ನು ಉಪಾಸನೆಯ ಯಾವ ರೀತಿ ಮಾಡಬೇಕು ಅಂತ ಕೂಡ ಹೇಳ್ತಾಯಿವೆ ಭೇದ ಜ್ಞಾಪಕ ಪ್ರತ್ಯಕ್ಷಾದಿ ವಿರೋಧಿ ವಿರೋಧೋ ಅದು ಪರಿಹೃತ ಭೇದವನ್ನು ಹೇಳ್ತಾ ಇಲ್ಲ ಅಲ್ಲಿ ಅಭೇದವನ್ನು ಕೂಡ ಹೇಳ್ತಾ ಇವೆ ಬ್ರಹ್ಮಾತ್ಮದ ಅಭೇದವನ್ನು ಏನು ಜಗಜ್ಜನ್ಮಾಧಿ ಕಾರಣವಾಕ್ಯಾಂ ಸ್ಪಷ್ಟಮೇವ ಸರ್ವಜ್ಞ ಸರ್ವಶಕ್ತಿ ಮತ್ ಬ್ರಹ್ಮ ಸಮರ್ಪಕ ಮಾಯಿಕಣ ಪ್ರತಿದಕೀಕೃತ್ಯ ವಿಶೇಷ ಪ್ರತಿಷೇಧಶ್ರುತೀನ ಪ್ರಾಧಾನ್ಯ ಕಮಿತ್ಯಸ್ಥೀಯತೆ ವಿಶೇಷ ಪ್ರತಿಷೇಧಶ್ರುತಿಗಳು ಇವುಗಳಿಗೆ ಪ್ರಾಧಾನ್ಯವಾಗಿ ಏನು ಅದರ ತಾತ್ಪರ್ಯಾಂತ ಕೇಳಿದರೆ ನುನಃ ವೈಪರೀತ್ಯ ಜಗತ್ಕಾರಣಸವ್ಞೇವಾಕ್ಯಾಂ ಯಥ್ರುತ ಸ್ವೀಕೃತ ಪ್ರತಿಷೇಧಶ್ರುತೀನ ಧರ್ಮ ವಿಶೇಷ ಮಾತ್ರ ನಿರಾಕರಣಪರತ್ವೇನ ಸಂಕೋಚನಂ ಕೇವಲ ಇಲ್ಲಿ ಧರ್ಮವನ್ನೇ ಹೇಳ್ತಕ್ಕಂತಹದ್ದು ಮಾತ್ರ ಅಲ್ಲ ಅಷ್ಟರಲ್ಲೇ ನಾವು ಸಂಕುಚಿತಗೊಳಿಸಬಾರದು ಬ್ರಹ್ಮವಸ್ತುವನ್ನು ಹೇಳ್ತದೆ ಧರ್ಮವನ್ನು ಕರ್ಮಕಾಂಡ ಹೇಳಿದೆ ಇಲ್ಲಿ ಬ್ರಹ್ಮವನ್ನು ಹೇಳ್ತದೆ ಹಾಗಾಗಿ ಕೇವಲ ಧರ್ಮಕ್ಕೆ ಯಾಕೆ ಸಂಕೋಚ ಮಾಡಿಕೊಳ್ಬೇಕು ಬ್ರಹ್ಮವಸ್ತು ಅನ್ನೋ ಬಗ್ಗೆ ಹೇಳಿರುವಾಗ ಆ ವಿಚಾರವನ್ನು ಬಿಟ್ಟರು ಅಂಥೇಳಿ ತಾಹಿ ಪ್ರತ್ಯಕ್ಷಾದಿ ಪ್ರಮಾಣಾಂತರ ವಿರೋಧೋ ಅಪಾರಿತ ಸ್ಯಾದಿದೆ ಹಾಗಾಗಿ ಪ್ರತ್ಯಕ್ಷಾಧಿ ಪ್ರಮಾಣ ಬೇರೆ ಇಲ್ಲ ಬ್ರಹ್ಮವಸ್ತುವನ್ನು ಹೇಳುವಂಥದ್ದು ಹಾಗಾಗಿ ಈ ಶ್ರುತಿ ಪ್ರಮಾಣವನ್ನೇ ನಾವು ಹಿಡ್ಕೊಳ್ಬೇಕಾಗ್ತದೆ ಅತ್ರ ಮುಕ್ತ ಸಮಾಧಾನ ಭಾಷ್ಯಕಾರೇಣ ಅದಕ್ಕೆ ಭಾಷ್ಯಕಾರರು ಶಂಕರಾಚಾರ್ಯರು ಸಮಾಧಾನವನ್ನು ಹೇಳ್ತಾ ಇದ್ದಾರೆ ಸೂತ್ರ ಭಾಷ್ಯದಲ್ಲಿ ಪ್ರತ್ಯುಪಾಧಿಭೇದ ಹಿ ಅಭೇದೇವ ಬ್ರಹ್ಮಣ ಶ್ರಾವಯತಿ ಶಾಸ್ತ್ರ ಯಾಮ್ಯಾತ್ಮ ಶಾರೀರಸ್ತೆಜೋಮ ಅಮೃತಮಯ ಪುರುಷೋ ಅಯಮೇವ ಸೋಯತ್ಮ ಅಂತ ಬೃಹಧಾರಣ್ಯಕೋಪನಿಷತ್ತು ಶರೀರದಲ್ಲಿ ಇರತಕ್ಕಂಥವನು ಅಧ್ಯಾತ್ಮನು ತೇಜೋಮಯನು ಅಮೃತಮಯನು ಪುರುಷನು ಇವನೇ ಅವನು ಅವುತ್ಮನು ಇತಶ್ಚ ನ ಭಿನ್ನಕಾರೋ ಬ್ರಹ್ಮಣ ಶಾಸ್ತ್ರೀಯ ಶಕ್ಯತೆಯೇ ಒಕ್ತ ಹಾಗೆಯೇ ಬೇರೆ ಬೇರೆ ಆಕಾರವನ್ನು ಧರಿಸುವಂಥದ್ದು ಬ್ರಹ್ಮನಿಗೆ ಶಾಸ್ತ್ರೀಯವಾಗಿ ಒಪ್ಪುವುದಿಲ್ಲ ಎನ್ನುವಂಥದ್ದು ಕೂಡ ಹೇಳಲ್ಪಡ್ತದೆ ಹಾಗಾಗಿ ನಿರಾಕಾರ ಅಂತೇಳಿ ಭೇದಸ ಉಪಾಸನಾರ್ಥತ್ವಾದು ಭೇದವು ಯಾಕೆ ಅದು ಉಪಾಸನೆಗೋಸ್ಕರ ಅಭೇದೆಯೇ ತಾತ್ಪರ್ಯ ತಾತ್ಪರ್ಯ ಅಭೇದ ಭೇದ ಇಲ್ಲ ಭೇದ ಮಾಡುವುದು ಯಾಕೆ ಉಪಾಸನೆಗಾಗಿ ಸುಲಭ ಆಗ್ಲಿಕ್ಕೆ ಸಾಕಾರ ರೂಪ ಸೂತ್ರಭಾಷ್ಯ ಮೂರು ಎರಡು ಹನ್ನೆರಡು ಪಾದ ಮುನ್ನೂರ ಇನ್ನು ರುದಿ ಆಕಾರರಹಿತಮೇವ ಬ್ರಹ್ಮವಧಾರಯಿತವ್ಯ ಊಪಾತ್ ಕಾರರಹಿತವಾದ ಬ್ರಹ್ಮವನ್ನೇ ತಿಳಿಯಬೇಕು ರೂಪಾ ಇರುವಂಥದ್ದನ್ನಲ್ಲ ಅಕಸ್ಮಾಕೆ ಯಾವುದರಿಂದಾಗಿ ತತ್ ಪ್ರಧಾನತ್ವ ತದೇ ಪ್ರಧಾನವಾದ್ದು ಅಸ್ಥೂಲಮನಃಕ್ರಸ್ವದೀರ್ಘಂ ತದೇತ್ರಹ್ಮ ಪೂರ್ವನಪರವನ್ ಅನಪರಮನಂತ ಅಯಮಾತ್ಮ ಬ್ರಹ್ಮಸರ್ವಾನುಭೂ ಇವಾದೀನಿ ಬ್ರಹ್ಮತ್ಮ ತತ್ವ ಪ್ರಧಾನಿ ನ ಅರ್ಥಾಂತರ ಪ್ರಧಾನಿ ಇತರ ಪ್ರತಿಷ್ಠಾಪಿತ ತತ್ವ ಸಮನ್ವಯತ್ ಇತ್ರ ಸೂತ್ರ ಸೂತ್ರ ಒಂದು ಒಂದು ತತ್ ತತ್ತು ತು ಅದಾದರೂ ಸಮನ್ವಯತ್ ಇವೆಲ್ಲವೂ ಅಂದರೆ ಸಮನ್ವಯಗೊಂಡು ಒಂದರಲ್ಲಿಯೇ ಯಾವ ನಾಮರೂಪಗಳಿದ್ದರೂ ಕೂಡ ಯಾವುದು ಅಸ್ಥೂಲ ಸ್ಥೂಲವೋಲ್ಲ ಅನನು ಸಣ್ಣ ಸೂಕ್ಷ್ಮವೋಲ ಅ ಹ್ರಸ್ವಂ ಗಿಡ್ಡವೋಲ ದೀರ್ಘಂ ಉದ್ದವೋಲ್ಲ ತದೆತದ್ ಬ್ರಹ್ಮ ಬ್ರಹ್ಮವೂ ಅಪೂರ್ವ ಅನಪರ ಪೂರ್ವವೋ ಅಲ್ಲ ಅಪರವೋಲ್ಲ ಅನಂತವ ಅನಂತ ಅನಂತರಂ ಅವಾಕ್ಯಂ ಒಳಗೆ ಅಲ್ಲ ಹೊರಗುವಲ್ಲ ಅಯಂ ಆತ್ಮ ಈ ಆತ್ಮನು ಬ್ರಹ್ಮ ಅವನಿ ಬ್ರಹ್ಮನು ಸರ್ವಾನುಭೂ ಎಲ್ಲವನ್ನು ಅನುಭವಿಸ್ತಕ್ಕಂಥ ತಸ್ಮಾದೇವಂ ಹಾಗಾಗಿ ಇವೆಲ್ಲವೂ ಈ ವಾಕ್ಯಗಳು ಬ್ರಹ್ಮಾತ್ಮತತ್ವ ಪ್ರಧಾನವಾದಂಥವುಗಳೇ ಹೊರತು ನಾ ನ ಅರ್ಥಾಂತರ ಪ್ರಧಾನ ಬೇರೆ ಅರ್ಥವನ್ನು ಹೇಳುವುದನ್ನು ಪ್ರಧಾನವಾಗಿ ಹೇಳ್ತಾ ಇಲ್ಲ ಬೇರೆ ಅರ್ಥ ಪ್ರಾಶಸ್ತ್ಯ ಇಲ್ಲ ಅಂಥೇಳಿ ತತ್ವ ಸಮನ್ವಯ ಅಥವಾ ಸಮನ್ವಯ ಮಾಡಿಕೊಳ್ಬೇಕು ನಾವು ಬ್ರಹ್ಮಕ್ಕೆ ಇವೆಲ್ಲವನ್ನು ಕೂಡ ಅಂಥೇಳಿ ಸೂತ್ರ ಹೇಳ್ತೀವಿ ಬ್ರಹ್ಮಸೂತ್ರ ತಸ್ಮಾದೇವ್ ಜಾತೀಯ ಕೇಶವು ವಾಕ್ಯಷು ಯಥಾಶ್ರ ನಿರಾಕಾರ ಬ್ರಹ್ಮ ಅವಧಾರಯಿತವ್ಯ ಹಾಗಾಗಿ ಈ ರೀತಿಯ ಈ ಜಾತಿಯ ವಾಕ್ಯಗಳಲ್ಲಿ ಯಥಾಶ್ರ ನಿರಾಕಾರಮ್ಮ ಈಗ ನಾವು ಹೇಳಿದ ಹಾಗೆ ಶ್ರುತಿಗಳು ಹೇಳಿದ ಹಾಗೆ ನಿರಾಕಾರ ಬ್ರಹ್ಮ ನಿರಾಕಾರವಾದ ಬ್ರಹ್ಮವನ್ನೇ ತಿಳಿಯಲ್ಪಡಬೇಕು ಇತರ ತು ಆಕಾರವತ್ ಬ್ರಹ್ಮ ವಿಷಯ ವಾಕ್ಯಾ ನ ತತ್ ಪ್ರಧಾನಿ ಇತರ ಆಕಾರವುಳ್ಳಂತಹ ಬ್ರಹ್ಮದ ವಿಷಯಗಳು ವನ್ನು ಹೇಳತಕ್ಕಂಥ ವಾಕ್ಯಗಳು ಅವು ಪ್ರಧಾನ ಅಲ್ಲ ಅಂತ ತಿಳಿಯಬೇಕು ಉಪಾಸನಾ ವಿಧಿ ಪ್ರಧಾನ ನೀತಾನಿ ಉಪಾಸನಾ ಪ್ರಧಾನ ವಿಧಿಗಳೇ ಆಗಿವೆ ಹೊರತು ಯಥಾರ್ಥ ಪರಮಾರ್ಥವಲ್ಲ ತೇಷು ಅಸತಿ ವಿರೋಧಿ ಯಥಾಶ್ರತ ಆಶ್ರಯಿತವ್ಯ ಅವುಗಳಲ್ಲಿ ವಿರೋಧವಿಲ್ಲದಿದ್ದರೆ ಶ್ರುತಿಗಳನ್ನು ಆಶ್ರಯಿಸಬೇಕು ಆ ವಾಕ್ಯಗಳಲ್ಲಿ ಸತಿತು ವಿರೋಧೆ ವಿರೋಧ ಇದ್ದರೆ ತತ್ ಪ್ರಧಾನ ಅದು ಗೌಣ ಅಂತ ತಿಳಿಬೇಕು ತತ್ ಪ್ರಧಾನ ತತ್ ಪ್ರಧೋ ಪ್ರಧಾನೇಭ್ಯೋ ಬಲೀಯಾಂಸಿಂತ ಪ್ರಧಾನ ತತ್ ಪ್ರಧಾನ ತತ್ ಯಾವುದು ಪ್ರಧಾನ ಅದನ್ನೇ ಹೆಚ್ಚು ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಇತ್ತೇಷ ವಿನಿಗಮನಾ ಹೇತು ಯೇನ ಉಭಯಷ್ವವಿಪಿ ಶ್ರುತಿಷು ಸತೀಷು ಎರಡು ರೀತಿಯ ಶ್ರುತಿಗಳಿದ್ದಾಗ ಉಪ ಅಂದರೆ ಸಾಕಾರ ನಿರಾಕರಣ ಎರಡೂ ಇದ್ದಾಗ ಅನಾಕಾರಮೇವ ಬ್ರಹ್ಮ ಅವಧಾರ್ಯತೆ ಅನಾಕಾರ ನಿರಾಕಾರವಾದದ್ದನ್ನೇ ಬ್ರಹ್ಮವಾಗಿ ತಿಳಿಯಬೇಕು ನ ಪುನರ್ವಿಪರೀತಂ ಸಾಕಾರವನ್ನಲ್ಲ ಅಂದರೆ ಮೂಲ ಶಕ್ತಿ ಅಂತ ಹೇಳಿ ಹೇಳುವುದು ಅದಕ್ಕೆ ಆಕಾರ ಇಲ್ಲ ವಿಜ್ಞಾನದಲ್ಲಿಯೂ ಹಾಗೆ ಹೇಳ್ತದೆ ಈ ಅಧ್ಯಾತ್ಮದ ತುತ್ತ ತುದಿಯಾದ ಅದ್ವೈತ ವೇದಾಂತದಲ್ಲಿ ಅದನ್ನು ಹೇಳ್ತದೆ ಸಾಕಾರ ಅಲ್ಲ ನಿರಾಕಾರ ಅಂತೇಳಿ ಮೂಲ ಅಲ್ಲಿಂದಲೇ ಬೇರೆಲ್ಲ ಕೂಡ ಆದದ್ದು ಮಾಯಾಮಯವಾಗಿ ಅಂತ ಹೇಳಿ ಸೂತ್ರಭಾಷೆ ಮೂರು ಎರಡು ಹದಿನಾಲ್ಕು ಪಾದ ಮುನ್ನೂರ ಹೀಗೆ ಬ್ರಹ್ಮಸೂತ್ರದಲ್ಲಿ ಬಹಳ ಸುಂದರವಾಗಿ ಶಂಕರಾಚಾರ್ಯ ಹೇಳಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ಯಾರೂ ನೋಡ್ತಾ ಇಲ್ಲ ಪಾಪ ಅದನ್ನು ಶಂಕರಾಚಾರ್ಯ ಜಯಂತಿ ಮಾಡ್ತಾರೆ ಶಂಕರಾಚಾರ್ಯನ ಪೂಜೆ ಮಾಡ್ತಾರೆ ಶಂಕರಾಚಾರ್ಯ ಫೋಟೋ ಇಟ್ಟು ಶಂಕರಾಚಾರ್ಯರು ಗುಣಗಾನ ಮಾಡ್ತಾರೆ ವಿನ ಶಂಕರಾಚಾರ್ಯ ಏನು ಹೇಳಿದ್ದಾರೆ ಏನು ಬರೆದಿದ್ದಾರೆ ಏನು ಉಪದೇಶ ಮಾಡಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯ ಅದನ್ನು ಅರ್ಥ ಮಾಡಿಸುವವರಿಲ್ಲ ಅರ್ಥ ಮಾಡಿಕೊಳ್ಳುವವರಿಲ್ಲ ಅದರಲ್ಲಿ ಆಸಕ್ತಿ ಇರುವವರು ಇಲ್ಲ ಅವೆಲ್ಲ ಒಣ ವೇದಾಂತ ಅಂತೇಳಿ ತಳ್ಳಿಬಿಡ್ತಾರೆ ಎಂತ ಸುಂದರವಾಗಿ ಹೇಳಿದ್ದಾರೆ ಎಷ್ಟು ಸುಂದರವಾಗಿ ಮನಮುಟ್ಟುವಂತೆ ಆ ಸಂಶಯವನ್ನು ಹೋಗಲಾಡಿಸ್ತಾ ಹೋಗ್ಲಾಡಿಸ್ತಾರೆ ಶಂಕರರು ಜಗದುತ್ಪತ್ತಿ ಸ್ಥಿತಿ ಪ್ರಲಯಶ್ರು ಅನೇಕ ಶಕ್ತಿತ್ವ ಅನೇಕ ಶಕ್ತಿತ್ವ ಬ್ರಹ್ಮಣ ಇ ಚೇತ್ ನ ಹಾಗಾದರೆ ಜಗತ್ತನ್ನು ಉತ್ಪತ್ತಿ ಮಾಡುವ ಸ್ಥಿತಿ ಮಾಡುವ ಪ್ರಲಯ ಮಾಡುವ ಶ್ರುತಿ ವಾಕ್ಯಗಳಿಂದ ವೇದ ಉಪನಿಷತ್ತುಗಳ ವಾಕ್ಯಗಳಿಂದ ಅನೇಕ ಶಕ್ತಿ ಉಳ್ಳವನು ಬ್ರಹ್ಮನು ಅಂತೇಳಿ ತಿಳಿಯಬೇಕೋ ಬ್ರಹ್ಮನಿಗಿದೆ ಅಂಥೇಳಿ ಹೇಳಿದರೆ ಹಾಗಲ್ಲ ವಿಶೇಷ ನಿರಾಕರಣ ಶ್ರುತಿನಾಂ ಅನನ್ಯ ಅರ್ಥತ್ವಾದು ವಿಶೇಷವನ್ನು ನಿರಾಕರಿಸ್ತಕ್ಕಂತಹ ಶ್ರುತಿಗಳಿಗೆ ವಿಶೇಷ ಅಲ್ಲ ಅದು ನಿರ್ವಿಶೇಷ ಅದ್ವೈತ ಅಂಥೇಳಿ ಹೇಳುವಂಥ ಶ್ರುತಿಗಳು ಯಾವಿವೆ ಅವುಗಳಿಗೆ ಯಾವ ಅರ್ಥ ಇದೆ ಅದನ್ನು ತಿಳಿಬೇಕು ಅಂದರೆ ಈ ರೀತಿಯ ವಿಶೇಷ ಯಾವುದೂ ಇಲ್ಲ ಬ್ರಹ್ಮನಿಗೆ ಅಂಥೇಳಿ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿ ಕರ್ಮದ ಅಂಟಿಲ್ಲ ಮತ್ತೇನು ಉತ್ಪತ್ತಿಯಾದಿ ಶ್ರುತಿನಾಮಪಿ ಸಮಾನಮ್ ಅನನ್ಯಾರ್ಥತ್ವಂ ಇತಿ ಚೇದು ಉತ್ಪತ್ತಿಯಾದಿ ಶ್ರುತಿಗಳಿಗೂ ಕೂಡ ಅವು ಯಾವುವು ಕಾರ್ಯವಲ್ಲ ಕೇವಲ ತೋರಿಕೆ ಅಂತೇಳಿ ತಿಳಿಬೇಕು ತಾಂಕತ್ವ ಪ್ರತಿಪಾದನಪರತ್ವಾ ಅಂದರೆ ಮೃದಾದಿ ದೃಷ್ಟಾಂತೈ ಸತಃ ಬ್ರಹ್ಮಣ ಏಕ ಸತ್ಯತ್ವ ವಿಕಾರ ಅನೃತತ್ವ ಹೇಗೆ ಮಣ್ಣಿನ ಮಣ್ಣು ಮುಂತಾದ ದೃಷ್ಟಾಂತ ಉದಾಹರಣೆಯಂತೆ ಅಸ್ತಿತ್ವವಾದಂತಹ ಬ್ರಹ್ಮಕ್ಕೆ ಏಕಸ್ಯ ಸತ್ಯ ಅದೊಂದಕ್ಕೆ ಸತ್ಯತ್ವ ಇದೆ ಅದರ ವಿಕಾರಗಳು ಎಲ್ಲ ಮಿಥ್ಯ ಮಣ್ಣಿನಿಂದ ಆದಂಥವುಗಳೆಲ್ಲ ಮಿಥ್ಯಾ ತೋರಿಕೆ ವ್ಯಾವಹಾರಿಕವಾಗಿ ಅದರ ಮೂಲ ಒಂದೇ ಮೂಲವಸ್ತು ಸತ್ಯ ಮಣ್ಣು ಮಾತ್ರ ಮಣ್ಣಿನಿಂದ ಮಾಡಿದಂಥ ಪದಾರ್ಥಗಳೆಲ್ಲವೂ ಅಶಾಶ್ವತವಾದವು ಶಾಶ್ವತ ಸತ್ಯಗಳಲ್ಲ ಪ್ರತಿಪಾದ ಶಾಸ್ತ್ರ ಈ ರೀತಿಯಾಗಿ ಪ್ರತಿಪಾದಿಸ್ತಾ ಇರತಕ್ಕಂತಹ ಶಾಸ್ತ್ರವು ನೋ ಉತ್ಪತ್ತಿಯಾದಿಪರಂನ ಉತ್ಪತ್ತಿ ಆದಿಪರಂಭವಿ ಮರುಗತಿ ಹಾಗಾಗಿ ಉತ್ಪತ್ತಿ ಆದಿಪರವಾಗಿ ಹೇಳಿ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಶಾಶ್ವತವಾದದ್ದಲ್ಲ ಈ ಉತ್ಪತ್ತಿ ಅನ್ನತಕ್ಕಂಥದ್ದು ಎಂದಾದರೂ ಒಂದು ದಿವಸ ದೈವನೂ ಕಸ್ಮತ್ ಪುನಃ ಹಾಗಾದ್ರೆ ಯಾಕೆ ಹೇಳ್ತಾರೆ ಉತ್ಪತ್ತಿಯಾದಿ ಶ್ರುತೀನಾಮ್ ವಿಶೇಷ ನಿರಾಕರಣಶ್ರು ವಿಶೇಷತ್ವ ಶ್ರುಶೇಷತ್ವ ನ ಪುನರತೀತು ನ ಪುನರ್ ಇತರಶೇಷತ್ವ ಇತರಾಸಂ ಇತಿ ಅಂಥೇಳಿ ಕೆಲವು ಕಡೆ ಯಾಕೆ ಹೇಳ್ತಾರೆ ಉತ್ಪತ್ತಿಯಾದಿಗಳನ್ನು ಕೆಲವು ಕಡೆ ಅದು ಇಲ್ಲ ಅಂಥೇಳಿ ಯಾಕೆ ಹೇಳ್ತಾರೆ ಅಂಥೇಳಿ ಉಚ್ಯತೆ ಹೇಳಲ್ಪಡ್ತದೆ ವಿಶೇಷ ನಿರಾಕರಣಶ್ರು ನಿರಾಕಾಂಕ್ಷಾರ್ಥತ್ವಾ ಆಕಾಂಕ್ಷೆ ಬಯಕೆಗಳು ಇಲ್ಲದವರಿಗಾಗಿ ವಿಶೇಷದ ನಿರಾಕರಣೆ ಹೇಳ್ತಕ್ಕಂಥ ಶ್ರುತಿಗಳು ನಹಿ ಆತ್ಮನಃ ಏಕತ್ವ ನಿತ್ಯಾದಿಅವವು ಆತ್ಮನನ್ನು ಒಬ್ಬ ಒಂದೇ ಇರತಕ್ಕಂಥದ್ದು ಮತ್ತು ನಿತ್ಯವೂ ಆಗಿರತಕ್ಕಂಥದ್ದು ಮುಂತಾದವು ರೀತಿಯಲ್ಲಿ ತಿಳಿದುಕೊಂಡಾಗ ಸತ್ಯಂ ಭೂಯ ಪುನಃ ಕಾಚಿತ್ ಆಕಾಂಕ್ಷಾ ಉಪಜಾಯಿತೆ ಆತ್ಮನು ಏಕನು ನಿರವಯವನ್ನು ನಿತ್ಯನು ಅಂತೇಳಿ ತಿಳಿದ ಮೇಲೆ ಅದಕ್ಕೆ ಪುನಃ ಆಕಾಂಕ್ಷೆ ಸೃಷ್ಟಿ ಮಾಡಬೇಕು ಅನ್ನೋ ಕಾಮನೆ ಉಂಟಾಗ್ತದೆ ಅಂತೇಳಿ ಸರಿಯಾ ಪುರುಷಾರ್ಥ ಸಮಿ ಅದು ಆಪ್ತಕಾಮ ಪೂರ್ಣ ಅಂತ ಹೇಳಿದರೆ ಆತ್ಮ ಬ್ರಹ್ಮ ಅಂತೇಳಿ ಹೇಳಿದ ಮೇಲೆ ಪುನ ಅದಕ್ಕೆ ಕಾಮನೆಗಳು ಉಂಟಾಗುವುದು ಅಂದರೆ ಏನರ್ಥ ಪುರುಷಾರ್ಥ ಸಮಾಪ್ತಿ ಬುದ್ಧಿ ಉಪಪತ್ತೇ ಪುರುಷಾರ್ಥ ಸಮಾಪ್ತಿ ಮೇಲೆ ಅದಕ್ಕೆ ಚತುರ್ವಿಧ ಪುರುಷಾರ್ಥಗಳು ಇಲ್ಲದ ಮೇಲೆ ಪುರುಷಾರ್ಥಗಳ ಬಯಕೆ ಇಲ್ಲದ ಮೇಲೆ ಇನ್ನೆಲ್ಲಿಂದ ಅದಕ್ಕೆ ಕಾಮನೆಗಳು ತತ್ರ ಕೋಮೋಹ ಕಶೋಕ ಏಕತ್ವನು ಪಶ್ಯತಃ ಇತ್ಯಾದಿ ಶೃತಿಭ್ಯ ಇತ್ಯಾದಿ ಶ್ರುತಿ ಅಂದರೆ ಅಲ್ಲಿ ಕೋ ಮೋಹ ಯಾವುದು ಏನಿದೆ ಶೋಕ ಏನಿದೆ ಒಂದನ್ನೇ ನೋಡುವಾಗ ಎಲ್ಲೆಡೆಯಲ್ಲಿಯೂ ಒಂದೇ ಆತ್ಮತತ್ವ ಬ್ರಹ್ಮತತ್ವ ಬ್ರಹ್ಮಾತ್ಮತತ್ವ ತಥೈವ ಚ ವಿದುಷಾಂ ತುಷ್ಟಿ ಅನುಭವಾದಿ ದರ್ಶನಾಥ ಹಾಗೆಯೇ ವಿದ್ವಾಂಸರುಗಳ ತುಷ್ಟಿ ಅನುಭವಾದಿ ದರ್ಶನಾಥ ಅದರಲ್ಲಿ ವಿದ್ವಾಂಸರ ಅನುಭವ ಕೂಡ ಆಗಿದೆ ಆದ ವಾಕ್ಯಗಳಲ್ಲಿ ವಿಕಾರಾನ್ ವಿಕಾರ ಅನೃತಾಭಿ ಸಂಧಿ ಅಪವಾದ್ಶ್ಚ ಈ ವಿಕಾರವಾದ ಆನೃತವಾದ ನೃತವಲ್ಲದ ಸತ್ಯವಲ್ಲದ ಅಮಿ ಅಮಿಥ್ಯವಾದಂತಹ ಅಭಿಸ ಅಪವಾದಷ್ಟು ಅಪವಾದಗಳು ಮೃತ್ಯೋ ಸ ಮೃತ್ಯು ಆಪ್ನೋತಿ ಯಾ ಇಹ ನಾನೇ ಪಶ್ಯತಿ ಅವನು ಮೃತ್ಯುವನ್ನೇ ಹೊಂದುತ್ತಾನೆ ಅಂದರೆ ಜನನಮನ ಸಂಸಾರದ ಇದರಲ್ಲಿ ಸರಬಳಿಯಲ್ಲಿ ಉಳ್ಕೊಳ್ತಾನೆ ಅವನು ಮಿಥ್ಯ ಏನಾದಿಳಿದರೆ ಅಥವಾ ನ ವಿಶೇಷ ನಿರಕರಣಶ್ರೀನ ಅನ್ಯಶೇಷತ್ವಗನ್ ಶಕ್ಯತೆ ಹಾಗಾಗಿ ಇನ್ನೊಂದರ್ಥ ಇಲ್ಲ ನಿರಾಕಾರಕ್ಕೆ ಸಾಕಾರ ಅರ್ಥ ಮಾಡುವಾಗಿಲ್ಲ ಅದು ನಿರಾಕಾರವೇ ನೈವಂ ಉತ್ಪತ್ತಿಯಾದ ಶ್ರುತೀನ ನಿರಾಕಾಂಕ್ಷಾರ್ಥ ಪ್ರತಿಪಾದನಸಾಮರ್ಥ್ಯ ಅಸ್ತಿ ಹೀಗಾಗಿ ಉತ್ಪತ್ತಿಯಾದಿಶ್ರಗಳಿಗೆ ನಿರಾಕಾಂಕ್ಷಾರ್ಥ ಪ್ರತಿಪಾದನಸಾಮರ್ಥ್ಯ ಇಲ್ಲ ಆಕಾಂಕ್ಷೆ ಇಲ್ಲ ಅಂತೇಳಿ ಹೇಳುವಂಥದ್ದನ್ನು ಪ್ರತಿಪಾದನೆ ಮಾಡುವ ಸಾಮರ್ಥ್ಯ ಉತ್ಪತ್ತಿಯಾದಿ ಶೃತಿಗಳಿಗಿಲ್ಲ ಉತ್ಪತ್ತಿಯನ್ನು ಹೇಳ್ತಕ್ಕಂಥಗಳಿಗೆ ಪ್ರತ್ಯಕ್ಷಂತೂ ತಾಂ ಅನ್ಯರ್ಥತ್ವ ಸಮಾನುಗಮ್ಯತೆ ಪ್ರತ್ಯಕ್ಷವಾಗಿ ಅವುಗಳ ಅರ್ಥ ಇನ್ನೊಂದಾಗಿ ತೋರಿ ಬರ್ತದೆ ಉತ್ಪತ್ತಿಯಾದಿಗಳೂ ಮಾಡುತ್ತದೆ ಬ್ರಹ್ಮ ಅಂತೇಳಿ ತೋರಿಬರ್ತದೆ ತಾಹಿ ತತ್ರೈತ ಛುಂಗಮುತ್ಪ ಉತ್ಪತಿತ ಸೌಮ್ಯ ವಿಜಾನೀಹಿ ನೇದಮೂಲ ಭವಿಷ್ಯತಿ ಇುಪನ್ಯಾಸ ಇಮದಾಗಿ ಚಾಂದ್ರೋಪನ ಆರು ಎಂಟು ಮೂರು ಉದರ್ಕೆ ಸತ ಎಕನ್ಮೂಲ ವಿಜ್ಞೇಯ ದರ್ಶಯತಿ ಉದ್ ಉದರ್ಕೆ ಅಂದರೆ ಉತ್ತರ ಕಾಲದಲ್ಲಿ ಆ ಬಳಿಕ ಅಂತೇಳಿ ಹೀಗೆ ಅಂದರೆ ಉದರ್ಕೆ ಸತನ್ಮೂಲ ವಿಜ್ಞೇಯ ದರ್ಶಯತಿ ಜಗನ್ಮೂಲ ಒಬ್ ಜಗತ್ಗೆ ಯೂತಾ ಯನ ಜಾತಂವಿಶಂತ ವಿಜಿಜ್ಞಾಸಸ್ವ ತತ್ ಬ್ರಮೇತಿ ತೈತ್ರಿ ಉಪನಿಷತ್ ಮೂರು ಒನ್ ಒನ್ ಚಂತ್ಪತ್ತುತೀನ ಐಕಾತ್ಮ ಐಕಾತ್ಮ್ಯಾಗಮರಕ್ತಿೋ ಬ್ರಹ್ಮಣ ಅನೇಕಶಕ್ತಿಗ ಅನೇಕ ಶಕ್ತಿಗಳಿವ್ರಹ್ಮಣಿಗೇ ಅಂತೇಳಿ ಅದನ್ನ ಶಕ್ತಿಗಳನ್ನು ಕೂಡ ನಾವು ಬ್ರಹ್ಮನಿಗೆ ಸೇರಿಸುವ ಹಾಗಿಲ್ಲ ಯಾಕಂದರೆ ಬ್ರಹ್ಮವು ನಿರಾಕಾರ ಮತ್ತು ಅರೂಪ ಅವಿಕಾರಿ ಹಾಗಾಗಿ ಬ್ರಹ್ಮಕ್ಕೆ ಯಾವುದೇ ಅಂಟಿಲ್ಲ ಎಲ್ಲವನ್ನು ಅದು ಸಾಕ್ಷಿ ರೂಪನಾಗಿ ಬ್ರಹ್ಮವು ಇದೆ ಸೃಷ್ಟಿಯಾದಿ ಶ್ರುತಿಗಳು ಹೇಳತಕ್ಕಂಥದ್ದು ಅದು ಒಂದು ರೀತಿಯಲ್ಲಿ ವರ್ಣನೆ ಮಾಯಾಮಯವಾದ ಈ ಮ ಇದನ್ನು ಇದು ಸೃಷ್ಟಿ ಅನ್ನುವಂಥದ್ದು ನಿಜವಾಗಿಯೂ ಪಾರಮಾರ್ಥಿಕವಾಗಿ ಬ್ರಹ್ಮವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೂತ್ರಭಾಷೆ ನಾಲ್ಕು ಮೂರು ಹದಿನಾಲ್ಕು ಪಾದ ನಾನ್ನೂರ ತೊಂಬತ್ತೆಂಟು ನಾನ್ನೂರ ತೊಂಬತ್ತೊಂಬತ್ತು ಇತಿ ಎಂಬುದಾಗಿ ಇದರ ಮುಂದಿನ ವಿಚಾರವನ್ನು ನಾವು ನಾಳೆ ದಿವಸ ನೋಡೋಣ ಹರೇರಾಮ ಶ್ರೀ ಸಚ್ಚಿದಾನಂದ ಓಂ ದತ್ಸತ್